ಹತ್ತನೇ ಕಕ್ಷೆಯಲ್ಲಿ ಬರುವಂತಹ ರತಿ ಮನು ದಕ್ಷ ಮೊದಲಾದವರನ್ನು ಸ್ತೋತ್ರ ಮಾಡ್ತಾರೆ ವಿತತ ಮಹಿಮನ ವಿಶ್ವತೋಮುಖ ಅತುಳ ಭುಜಬಲ ಕಲ್ಪತರು ಆಶ್ರೀ ತಲೆಸಿ ಸಕಲೇಷ್ಟಪಡೆ ಧನುಜನದೇ ಮೋದಿಸುವ ರತಿ ಸ್ವಯಂವ ದಕ್ಷ ವಾಚಸ್ಪತಿ ಬಿಡೋಜನ ಮಡದಿ ಶಚಿ ಮನ್ಮಥ ಕುಮಾರ ಅನಿರುದ್ಧ ಯಮಗಿಯಲಿ ಸುಮಂಗಳವ ವಿತ ಮಹಿಮಾ ಅಂದರೆ ಮಹಾಮಹಿಮಾ ವಿಶ್ವತೋಮುಖ ಅನಂತಮುಖನಾದಂತಹ ಪರಮಾತ್ಮ ಅತುಳ ಭುಜಬಲವು ಕಲ್ಪವೃಕ್ಷ ಸಮಸ್ತ ಪುರುಷಾರ್ಥ ನೀಡಲಿಕ್ಕೆ ಶಕ್ತವಾಗಿರುವಂಥದ್ದು ಅದನ್ನ ಆಶ್ರಯ ಮಾಡಿದಂಥವರು ಆಶ್ರಿತರು ಆಶ್ರಯಿಸಿದವರು ಎನಿಸಿ ಎಲ್ಲ ಸಕಲ ಇಷ್ಟಾರ್ಥಗಳನ್ನು ಪಡೆದು ಅನುದಿನ ನಿಮೋದಿಸುವವರು ಯಾರ್ಯಾರು ಅಂದರೆ ರತಿ ಮನು ದಕ್ಷ ಗುರು ಶಚಿ ಅನಿರುದ್ಧ ಈ ಮೊದಲಾದ ಆರು ಮಂದಿ ಹತ್ತನೇ ಕಕ್ಷೆಯ ದೇವತೆಗಳು ಇವರೆಲ್ಲ ನಮಗೆ ಒಳ್ಳೆಯ ಮಂಗಳವನ್ನು ನೀಡಲಿ ಅಂದ ರೀ ಮನ್ಮಥನ ಪತ್ನಿ ಸ್ವಯಂಭೂಮನು ದಕ್ಷ ಪ್ರಜಾಪತಿ ವಾಚಸ್ಪತಿ ಅಂದರೆ ಬೃಹಸ್ಪತಿ ಗುರು ಬಿಡೌಜ ಅಂದ್ರೆ ಇಂದ್ರ ಅವನ ಪತ್ನಿ ಶಚಿ ಮನ್ಮತನ ಕುಮಾರ ಅನಿರುದ್ಧ ಬಿತತ ಅಂದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂತ ತ ತಥ ಬಿತಥ ಪ್ರವಿತತ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನ ವ್ಯಾಪ್ತಿಯನ್ನು ಹೇಳುವಂಥದ್ದು ಅಣುರೇಣು ತೃಣಕಾಷ್ಟಾದಿ ಪೂರ್ಣನಾಗಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆದ್ದರಿಂದ ಅವಿತತ ಮಹಿಮಾ ಅವನ ಮಹಿಮೆಗಳು ಅಪರಿಮಿತ ಮತ್ತೆ ಅಪರಿಚ್ಛಿನ್ನವಾಗಿರುವಂಥದ್ದು ರೂಪ ನಾಮ ಗುಣ ಕ್ರಿಯೆ ಎಲ್ಲವೂ ಕೂಡ ಅನಂತ ಅಗಣಿತ ಸರ್ವ ದೇಶ ಸರ್ವ ಕಾಲಾದಿಗಳಲ್ಲಿ ಪಾಣಿ ಪಾದಾದಿ ಅವಯವಗಳಿಂದ ಯುಕ್ತನಾಗಿ ಸರ್ವ ಜಡಜೀವರಲ್ಲಿ ಭಗವಂತ ವ್ಯಾಪ್ತನಾಗಿ ಪೂರ್ಣನಾಗಿಯೇ ಇದ್ದಾನೆ ಅವನ ಮುಖ ಇವೆಲ್ಲವೂ ಕೂಡ ಸರ್ವತ್ರ ವ್ಯಾಪ್ತವಾದವು ಅದರಿಂದ ಸರ್ವತೋಮುಖ ವಿಶ್ವತೋಮುಖ ಅನರ್ಥದಲ್ಲಿ ಅತುಳ ಭುಜಬಲ ಇಂತಹ ಪರಮಾತ್ಮ ಸರ್ವಶಕ್ತ ಸರ್ವಸಮತ್ವ ಅಸದೃಶ ಭುಜಬಲ ಪರಾಕ್ರಮ ಹೊಂದಿರುವನು ಅಪ್ರತಿಮಲ್ಲ ಇವನಿಗೆ ಉಪಮೆ ಕೊಡಲಿಕ್ಕೆ ಇನ್ನೊಬ್ಬರು ಈ ರೀತಿಯಾದವರು ಯಾರೂ ಇಲ್ಲ ಅನುಪಮ ಅಥವಾ ನಿರುಪಮಮ ಅವನ ಅಪಾರ ಶಕ್ತಿಗೆ ಎದುರು ಯಾರೂ ಇಲ್ಲ ಯಾವ ವಸ್ತುವೂ ಇಲ್ಲ ಅದರಿಂದ ಅತುಳ ಭುಜಬಲ ಇಂತಹ ಅತುಲೈಶ್ವರ್ಯ ಸಂಪನ್ನನಾದ ಪರಮಾತ್ಮ ಸಕಲ ಸಜ್ಜನರ ಪಾಲಿಗೆ ಕಲ್ಪವೃಕ್ಷ ಸದೃಶ ಅವರವರ ಯೋಗ್ಯತಾನುಸಾರ ಸಕಲ ಅಭೀಷ್ಟಗಳನ್ನು ಕೂಡ ಕೊಡ್ತಾನೆ ಇಂತಹ ಪರಮಾತ್ಮನ ಅನುಗ್ರಹದಿಂದ ತಮ್ಮ ಸಕಲ ಅಭೀಷ್ಟಗಳನ್ನು ಹೊಂದಿ ಆನಂದ ಪಡುವವರು ಯಾರು ಅಂದರೆ ರತಿ ಇತ್ಯಾದಿ ಆರು ಮಂದಿ ಅಂತ ರತಿದೇವಿ ದಕ್ಷ ಪ್ರಜಾಪತಿಯ ಪುತ್ರಿ ಮನ್ಮಥನ ಪತ್ನಿ ಒಂಬತ್ತನೇ ಕಕ್ಷೆಯಲ್ಲಿ ಬರೋಳು ಸ್ತ್ರೀವರ್ಗಕ್ಕೆ ಮನೋಭಿಮಾನಿಯಾಗಿದ್ದು ಅವರ ಭೋಗಾಪೇಕ್ಷಿಗಳಿಗೆ ಅಭಿಮಾನಿಯಾಗಿದ್ದಾಳೆ ಸ್ವಯಂಭೂ ಮನು ಹದಿನಾಲ್ಕು ಮನುಗಳಲ್ಲಿ ಇವನು ಒಬ್ಬ ಮನ್ವಂತರಕ್ಕೆ ಅಧಿಪತಿ ಅಭಿಮಾನಿ ತತ್ವಾಭಿಮಾನಿ ದೇವತೆ ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಪುತ್ರ ಅವನಿಗೆ ನೂರು ಮಂದಿ ಪುತ್ರಿಯರಿದ್ದರು ಜ್ಯೇಷ್ಠಳಾಗಿರ್ತಕ್ಕಂಥ ರುದ್ರದೇವರಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದ ಯಾಗ ಸಮಯದಲ್ಲಿ ತಾನು ಯಜ್ಞಶಾಲೆಗೆ ಆಗಮಿಸಿದಾಗ ರುದ್ರದೇವರಿ ಎದ್ದು ನಮಸ್ಕಾರ ಮಾಡಿ ಸನ್ಮಾನ ಮಾಡಲಿಲ್ಲ ಅಂತ ಕೋಪದಿಂದ ತಾನು ನಡೆಸಿದಂಥ ಯಜ್ಞದಲ್ಲಿ ರುದ್ರದೇವರಿಗೆ ಆಹ್ವಾನವನ್ನೂ ಕೊಡಲಿಲ್ಲ ಹವಿಸನ್ನೂ ಕೊಡದೆ ಸತೀದೇವಿಯನ್ನು ಅವಮಾನ ಮಾಡಿದವ ಅದರಿಂದ ಕ್ರುದ್ಧಳಾಗಿರ್ತಕ್ಕಂಥ ಸತೀದೇವಿ ಯೋಗನಿಯಿಂದ ಭಸ್ಮಳಾದ್ರು ಆಗ ರುದ್ರದೇವರು ದಕ್ಷಪ್ರಜೇಶ್ವರ ಯಾಗವನ್ನು ಭಂಗಗೊಳಿಸಿದರು ಹಸ್ತಕ್ಕೆ ಅಭಿಮಾನಿ ದೇವತೆ ವಾಚಸ್ಪತಿ ವಾಚಸ್ಪತಿ ಬೃಹಸ್ಪತ್ಯಾಚಾರ್ಯರು ಸುರವರ್ಗಕ್ಕೆ ದೇವತಾವರ್ಗಕ್ಕೆ ಗುರುಗಳು ಅಂಗೇರಸ್ವಾಮನಿಯ ಪುತ್ರರು ಪತ್ನಿ ತಾರಾದೇವಿ ಗುರು ಪತ್ನಿಯ ಗಮನದಿಂದ ಚಂದ್ರನಿಗೆ ಶಾಪ ಬಂದಿದ್ದು ಚಂದ್ರನಿಂದ ತಾರಾದೇವಿಯಲ್ಲಿ ಬುಧ ಹುಟ್ಟದ ಈತನಿಗೆ ಆರು ಮಂದಿ ಪುತ್ರರು ಮತ್ತು ಸ್ವಾಹ ಅನ್ನೋ ಒಬ್ಬಳು ಪುತ್ರಿ ಸ್ವಹಾದೇವಿಯನ್ನು ಅಗ್ನಿಪುರುಷನಿಗೆ ಕೊಟ್ಟು ವಿವಾಹ ಮಾಡಿದ ಕಚಾ ಎಂಬುವನು ಬೃಹಸ್ಪತ್ಯಾಚಾರ್ಯರ ಪುತ್ರ ಈತನ ಅಣ್ಣನೇ ಪ್ರಸಿದ್ಧವಾಗಿರ್ತಕ್ಕಂಥ ಉಚಿತ ಮುನಿ ನಹುಶ ಇಂದ್ರ ಪದವಿಯಲ್ಲಿದ್ದಾಗ ಇಂದ್ರಪತ್ನಿ ಶ ಇಂದ್ರ ಪತ್ನಿ ಶಚಿದೇವಿಯನ್ನು ಬಲಾತ್ಕಾರ ಮಾಡ್ತಾನೆ ಆಕೆಯ ಪಾವಿತ್ರವನ್ನು ಕಾಪಾಡಿದವನು ಈ ಉಚಿತ್ಯ ಮುನಿ ಇಂದ್ರದೇವರಿಗೆ ಬಿಡೋಜ ಅಂತ ಹೆಸರು ಅವನ ಪತ್ನಿ ಶಚಿದೇವಿ ಶಚಿ ಪುಲೋಮಾ ಅರಸನ ಪುತ್ರಿ ಅದರಿಂದ ಪೌಲೋಮಿ ಅಂತನು ಅವಳಿಗೆ ಹೆಸರು ಈ ಇಂದ್ರ ಶಚಿ ದೇವಿ ಮಗನೆ ಹಿರಿಯ ಪುತ್ರ ಜಯ ಅಂತ ಪದಾಭಿಮಾನಿ ನಹುಶ ಇಂದ್ರ ಪದವಿಯಲ್ಲಿದ್ದಾಗ ಕಾಮಿಸಿದ ಅಂತ ಪ್ರಸಂಗ ಆಗ ಅಗಸ್ತ್ಯ ಮುನಿಗಳಿಂದ ಶಪ್ತನಾಗಿ ಅಜಗರಾಗ್ತಾನೆ ಮನೋಭಿಮಾನಿ ದೇವತ ಇನ್ನೊಬ್ಬ ಅನಿರುದ್ಧ ಮನ್ಮಥನ ಪುತ್ರ ಈತ ಕೃಷ್ಣನ ಪುತ್ರನಾದ ಪ್ರದ್ಯುಮ್ನಲ್ಲಿ ಅನಿರುದ್ಧನ ಹೆಸರಿನಿಂದ ಅವತಾರವನ್ನು ಮಾಡ್ತಾನೆ ಈ ಪ್ರದ್ಯುಮ್ನ ಮನ್ಮಥನ ಅವತಾರ ಬಾಣಾಸುರನ ಪುತ್ರಿ ಉಷಾದೇವಿನೇ ಅನಿರುದ್ಧನ ಪತ್ನಿ ಹೀಗೆ ರತಿ ಸ್ವಯಂಭೂಮನು ದಕ್ಷ ಪ್ರಜಾಪತಿ ಬೃಹಸ್ಪತ್ಯಾಚಾರ್ಯರು ಇಂದ್ರಪತ್ನಿ ಶಚಿದೇವಿ ಮನ್ಮಥ ಪುತ್ರ ಅನಿರುದ್ಧ ಈ ಮಂದಿ ಕೂಡ ಸದಾ ಶುಭವನ್ನು ನಮಗೆ ಉಂಟು ಮಾಡಲಿ ಯಮಗಿಯಲ್ಲಿ ಸದಾ ಸುಮಂಗಳವ ಅಂತ ದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ